ಸಂಧ್ಯಾ ವಂದನೆ ಲೋಕದಲ್ಲಿರುವ ಪ್ರಾಣಿಗಳೆಲ್ಲ ಸೂರ್ಯೋಪಾಸಕರು ಕೆಲವರು ಇದನ್ನು ಬಲ್ಲರು ಅನೇಕರು ಇದನ್ನು ಕಾಣರು ತಾವು ಮಾಡುತ್ತಿರುವ ಕಾರ್ಯವನ್ನು ಅರಿತು ಅದನ್ನು ಕ್ರಮಪಡಿಸಿಕೊಂಡು ಸಂಕಲ್ಪ ಸಾಂಗವಾಗಿ ಮಾಡುವಿಕೆಯೇ ಯೋಗವು ಆ ಯೋಗದಿಂದ ಯೋಗದ ಕಡೆಗೆ ತಿರುಗಿಸುವುದೇ ಪ್ರಗತಿಯು ಸೂರ್ಯನನ್ನು ವೇದಗಳಲ್ಲಿ ಸೂರ್ಯ ಆತ್ಮ ಜಗತಃ ಸ್ಥಾವರವಾಗಿ ನಿಂತಿರುವ ಜಂಗಮವಾಗಿ ಚಲಿಸುತ್ತಿರುವ ಪ್ರಾಣಿಗಳೆಲ್ಲದಕ್ಕೂ ಆತ್ಮನು ಸೂರ್ಯನು ಸೂರ್ಯನು ಎಂದು ಮುಂತಾಗಿ ಹೋಗಲಿದೆ ಸೂರ್ಯನಿಂದಲೇ ಬ್ರಹ್ಮಾಂಡದ ಮೊದಲು ಎಂದು ಆತನನ್ನು ಆದಿತ್ಯ ಎನ್ನುವರು ಈ ವಿಶ್ವದಲ್ಲಿರುವ ತೇಜಸ್ಸೆಲ್ಲವೂ ಆತನದೇ ಎಂದು ಆತನನ್ನು ಭಾಸ್ಕರ ಎನ್ನುವರು ನಾಯಕನಾದ ಈತನಿಂದ ಆರೋಗ್ಯಾದಿ ಭಾಗ್ಯಗಳೆಲ್ಲವೂ ಲಭಿಸುವುವು ಎಂಬುದು ಅನುಭವದ ಮಾತು ಈ ಸೂರ್ಯನಿಂದಲೇ ಮನುಷ್ಯ ಲೋಕದ ಚರಾಚರಗಳೆಲ್ಲವೂ ವಿಕಾಸಗೊಳ್ಳುವು ಆದ್ದರಿಂದಲೇ ಆತನನ್ನು ಪ್ರಾಣಿಗಳು ಮಾತೃದರ್ಭದಿಂದ ಈಚೆಗೆ ಬರಬೇಕಾದರೆ ಈತನ ಅಪ್ಪಣೆಯಾಗಬೇಕು ಎಂದು ಸವಿತ್ರುವೆಂದು ಆರ್ಯರು ಪೂಜಿಸಿದರು ಒಂದಾನೊಂದು ಕಾಲದಲ್ಲಿ ಈ ಸವಿತ್ರ ಪೂಜೆಯು ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ನಡೆಯುತ್ತಿತ್ತು ಧರ್ಮವು ಧರ್ಮವು ಹಾಸವಾಗುತ್ತಾ ಬಂದಂತೆಲ್ಲ ಈ ಸವಿತ್ರ ಪೂಜೆಯು ಹಸ್ವಾಗುತ್ತಾ ಬಂತು ಈಗ ಎಲ್ಲೋ ಕೆಲವು ಕಡೆಗಳಲ್ಲಿ ಮಾತ್ರ ನಡೆಯುತ್ತಿದೆ ಹಾಗೆಂದು ಸವಿತ್ರೇವನ ಪೂಜೆಯನ್ನು ಯಾರೂ ಬಿಟ್ಟಿಲ್ಲ ಬಿಡುವಂತಿಲ್ಲ ದೇಹದಲ್ಲಿ ಪ್ರತಿಕ್ಷಣವೂ ನಡೆಯುತ್ತಿರುವ ಶ್ವಾಸಕ್ರಿಯೆಗೆ ಆಧಾರವೂ ಪ್ರಾಣ ಈ ಪ್ರಾಣದಲ್ಲಿ ಚರಸ್ಥಿರ ಅಂಶಗಳುಂಟು ಈ ಪ್ರಾಣವು ಊರ್ಧ್ವಗತಿ ಅಧೋಗತಿಗಳಿಂದ ನಡೆಯುತ್ತಾ ಹೊರಗಿನ ವಾಯುವಿನಿಂದ ದೇಹದಲ್ಲಿರುವ ವಾಯುವನ್ನು ಪೋಷಿಸುತ್ತಾ ದೇಹದ ಅಸ್ತಿತ್ವಕ್ಕೆ ಕಾರಣವಾಗಿರುವುದು ಈ ಪ್ರಾಣವನ್ನು ಊರ್ಧ್ವಗತೆಯಲ್ಲಿರುವಾಗ ಸೂರ್ಯನಂದು, ಅಧೋಗತೆಯಲ್ಲಿರುವಾಗ ಚಂದನೆಂದು ಕರೆಯುವರು ಸ್ಥಿರವಾಗಿರುವ ಅಂಶವೇ ಸ್ಥ ಸೂರ್ಯ ಚಲಿಸುತ್ತ ಚಲಿಸುತ್ತಾ ಚಲನ ಕ್ರಮದಿಂದ ಗ್ರಾಸಬುದ್ದಿಗಳನ್ನು ಪಡೆಯುವ ಚಲವಾದ ಅಂಶವೇ ಚಂದ್ರ ಈ ಸೂರ್ಯ ಚಂದ್ರದಲ್ಲಿ ಸೂರ್ಯವು ಬೀಜರೂಪವಾಗಿ ರೂಪವಾದ ಅಗ್ನಿಯನ್ನು ಚಂದ್ರನ ಆಹಾರವಾದ ಸೋಮವನ್ನು ಕೊಡುವರು ಈ ಅಗ್ನಿಸೋಮ ಮಂಡಲಗಳ ಅನುಗ್ರಹದಿಂದಲೇ ಪ್ರಾಣಿ ಪ್ರಾಣಿಯೂ ಬದುಕಿರುವುದು ಎಂಬುದು ಯೋಗ ಮಾಡಿ ತಿಳಿಯಬಹುದಾದ ಅಂಶ ಪ್ರಾಣಿ ಪ್ರಾಣಿಯಲ್ಲೂ ಅಗ್ನಿಶೋಮ ಮಂಡಲವಿರುವಂತೆ ಲೋಕಲೋಕಕ್ಕೂ ಬ್ರಹ್ಮಾಂಡಕ್ಕೂ ಉಂಟು ಈ ತತ್ವವನ್ನು ಹಿಡಿದು ಹಿಡಿದೇ ವೇದವು ಅಗ್ನಿಶೋಮಾತ್ಮಕ ಜಗತ್ ಎಂದು ಸಾರಿತು ಈ ಅಗ್ನಿಯೇ ಪುರುಷನು ಸೋಮವೇ ಪ್ರಕೃತಿಯು ಪುರುಷ ಪ್ರಕೃತಿಯರ ನೀರೆಯೇ ಈ ಸೃಷ್ಟಿಸ್ಥಿತಿ ಸಂಹಾರಗಳು ಹೀಗೆ ಪ್ರಕೃತಿ ಪುರುಷನ ಮೂಲ ಸ್ಥಾನವಾದ ಅಗ್ನಿಶೋಮ ಮಂಡಲದ ಯಜಮಾನನು ಸವಿತ್ವೇವನು ಅವನು ಸವಿತ್ರು ಎಂದರೆ ಯಾವುದು ಹುಟ್ಟಬೇಕಾದರೂ ಹುಟ್ಟಿದರೂ ಮಾತೃಗರ್ಭದಿಂದ ಈಂಚೆಗೆ ಬರಬೇಕಾದರೆ ಆತನ ಅಪ್ಪಣೆಯಾಗಬೇಕು ಇದು ಪ್ರಕೃತಿಯ ನಿಯಮ ಈ ನಿಯಮವನ್ನು ತಿಳಿದವರೆಲ್ಲರೂ ಸವಿತ್ವ ದೇವನನ್ನು ಆರಾಧಿಸಬೇಕು ಆರಾಧಿಸಬೇಕು ಎನ್ನುವುದಕ್ಕಿಂತ ಆರಾಧಿಸುತ್ತಿದ್ದಿರುವರು ಎನ್ನುವುದು ಸರಿ ಪ್ರತಿಯೊಂದು ದೇಹದಲ್ಲಿಯೂ ಈ ಆರಾಧನೆ ಶ್ವಾಸಶ್ವಾಸದಲ್ಲಿಯೂ ನಡೆಯುತ್ತಿದೆ ಸರಿಯಾಗಿ ನಡೆಯುತ್ತಿರುವಾಗ ಆ ದೇಹವು ಆರೋಗ್ಯದ ಆರೋಗ್ಯದಲ್ಲಿರುವುದು ಆ ಆರಾಧನೆಯಲ್ಲಿ ಕೊಂಚ ವಕ್ರವಾದರೂ ಆ ದೇಹಕ್ಕೆ ರೋಗವೂ ಬರುವುದು ಈ ತತ್ವವನ್ನು ಬಲ್ಲ ಆಯುರ್ವೇದವು ರೋಗವನ್ನು ತಪ್ಪಿಸಿ ಆರೋಗ್ಯವನ್ನು ತರಬಲ್ಲ ಚಿಕಿತ್ಸಕನನ್ನು ಪ್ರಾಣಾಚಾರ್ಯನನ್ನು ಕರೆದು ಈ ಆರಾಧನದ ಮೂಲ ಸ್ವರೂಪವನ್ನು ಗುರುತಿಸಿದೆ ಈ ಸವಿತ ದೇವನೇ ಆದಿತ್ಯನು ಈತನು ನಾನಾ ರೂಪವಾಗಿ ಜಗತ್ತನ್ನು ಪಾಲಿಸುತ್ತಿರುವನು ಈ ತೇಜರಾಶಿಯ ಕಿರಣವೊಂದನ್ನು ಒಂದೊಂದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡುವುದೇ ವೇದ ವಿಸ್ತೃತ ರೂಪವು ಸ್ವರೂಪವು ಏಕವಾಗಿ ನೋಡುವುದು ವೇದ ಸಮಿ ಸ್ವರೂಪವು ವೇದದ ಸಮಷ್ಟಿ ಸ್ವರೂಪದ ಈ ಸವಿತ ದೇವನ ತೇಜಸ್ಸು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಇದ್ದು ಮನಸ್ಸನ್ನು ಬುದ್ಧಿಯನ್ನು ಕಾರ್ಯೋನ್ಮುಖವಾಗುವಂತೆ ಪ್ರಚೋದನ ಮಾಡುವುದು ಹಾಗೆ ತನ್ನಲ್ಲಿಯೇ ಇದ್ದುಕೊಂಡು ತನ್ನನ್ನು ಪ್ರಚೋದಿಸ ಪ್ರಚೋದಿಸುತ್ತಿರುವ ತೇಜೋರಾಶಿಯನ್ನು ಆರಾಧಿಸುವುದನ್ನು ಹೇಳಿಕೊಟ್ಟು ವಿಶ್ವಾಮಿತ್ರನು ಲೋಕೋದ್ಧಾರಕನಾದನು ಆ ಮಹಾಪುರುಷನು ಕಂಡು ತತ್ವವು ಆತನು ಹೇಳಿರುವ ಗಾಯತ್ರಿಯಲ್ಲಿದೆ ಸಮಷ್ಟಿ ಬ್ರಹ್ಮಾಂಡದಲ್ಲಿ ಅಗ್ನಿಶೋಮ ಮಂಡಲದ ಸ್ವಾಮಿಯಾಗಿರುವ ಸವಿತ ದೇವನೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕುಳಿತಿರುವುದನ್ನು ಅರಿಯದೆ ವ್ಯಕ್ತಿ ವ್ಯಕ್ತಿಯು ಮನೋಬುದ್ದಿಗಳಿಂದ ಪ್ರೇರೇ ಪ್ರೇ ಪ್ರೇರಿತನಾಗಿ ಇಂದ್ರಿಯಗಳಿಂದ ವ್ಯಾಪಾರ ಮಾಡುತ್ತಾ ತನಗೆ ಪ್ರೇರಕಗಳಾದ ಮನೋಬುದ್ದಿಗಳ ಸ್ವತಂತ್ರಗಳೇ ಅವು ಏಕೆ ಹಾಗೆ ಪ್ರೇರಣೆ ಮಾಡಿದವು ಬೇರೆ ಈ ವಿಧವಾಗಿ ಏಕೆ ಪ್ರೇರಿಸಿ ಪ್ರೇರಿಸಲಿಲ್ಲ ಎಂಬುದನ್ನು ವಿಚಾರ ಮಾಡದೆ ತಾನೇ ಎಂದು ಮೋಹದಿಂದ ವರ್ತಿಸುವನು ಆದರೆ ವಿಚಾರ ಮಾಡಿ ನೋಡುವವನು ಪ್ರತಿಯೊಬ್ಬನು ಸರ್ವ ವ್ಯಾಪಾರಗಳನ್ನು ಮಾಡುವ ಇಂದ್ರಿಯಗಳನ್ನು ಮನೋಬುದ್ದಿಗಳು ಪ್ರೇರೇಪಿಸಿದವು ಆ ಮನೋಬುದ್ಧಿಗಳ ಪ್ರೇರಕನು ಇನ್ನೊಮ್ಮನೆಯೇ ಇರಬೇಕು ಎಂಬುದನ್ನು ಸುಲಭವಾಗಿ ಗುರುತಿಸಬಲ್ಲನು ಆ ಮನೋಬುದ್ಧಿಗಳ ಪ್ರೇರಕನೇ ಸವಿತರು ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಮೂಲವಾದ ಮನಸ್ಸಿನ ವ್ಯಾಪಾರಕ್ಕೂ ಕಾರಣವಾದ ಬುದ್ಧಿಯನ್ನು ಪ್ರೇರೇಪಿಸುವವನ್ನೇ ಆತನು ಈ ಸವಿತ ದೇವನು ತನ್ನ ದಿವಿ ಸೂರ್ಯನಾಗಿ ನಿಶಾಕಿರಣದಿಂದ ಚಂದ್ರನಾಗಿ ಸ್ಥಿರಾಕಿರಣದಿಂದ ಭೂಮಿಯಾಗಿ ರಸಕಿರಣದಿಂದ ಜಲವಾಗಿ ತೇಜ ಕಿರಣದಿಂದ ಅಗ್ನಿಯಾಗಿ ವಾಯುವಾಗಿ ಶೂನ್ಯ ಕಿರಣದಿಂದ ಆಕಾಶವಾಗಿ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವನು ಆದ್ದರಿಂದಲೇ ತಿಳಿದವರು ಭಿನ್ನ ಪ್ರಕೃತಿ ದಷ್ಟಾಧಾ ಎಂದು ಹೇಳಿ ಏಕವಾಗಿದ್ದು ಲೋಕಸ್ಥಿತಗೋಸ್ಕರ ಭಿನ್ನವಾದ ಸುತ ದೇವವನ್ನು ದೇವನನ್ನು ಗುರುತಿಸುವರು ಕೆಲವೆಡೆ ನಿಷ್ಕ್ರಿಯಾಗಿಯೂ ಇನ್ನು ಕೆಲವಡೆ ಕೆಲವೆಡೆ ಸಕ್ರಿಯಾಗಿಯೂ ಕಾಣುವ ಪ್ರಕೃತಿಯನ್ನು ಲೋಕದಲ್ಲಿ ಜಡಚೇತನವೆಂದು ವ್ಯವಹರಿಸುವವರಾದರೂ ಜಡಚೇತನಗಳೆರಡು ಒಂದೇ ಪ್ರಕೃತಿಯ ಎರಡು ರೂಪಗಳು ಈ ಪ್ರಕೃತಿ ಪುರುಷನ ವ್ಯಾಪಾರ ಕ್ಷೇತ್ರವೇ ಈ ಜಗತ್ ಜಗತ್ ಎಂದರೆ ನಿಲ್ಲದೆ ಓಡುತ್ತಿರುವುದು ಎಂದು ಅರ್ಥ ಎಂದರೆ ಜಗತ್ ಸ್ಥಿರವಾಗಿಲ್ಲ ಓಡುತ್ತಿದೆ ಹಾಗೆ ಓಡುತ್ತಿರುವ ಅಂಶ ಪ್ರಕೃತಿ ಆ ಪ್ರಕೃತಿ ಕಣ್ಣಿಲ್ಲದೆ ಕುರುಡಿಯಂತೆ ಆ ಪ್ರಕೃತಿಯ ಹೆಗಲ ಮೇಲೆ ಕಾಳಿದಾಸನು ಹೇಳುವಂತೆ ಸ್ತ್ರೀ ಪುಂಸಾವಾತ್ಮ ಭಾಗವ ತೇ ಭಿನ್ನ ಮೂರ್ತಿ ಭಿನ್ನಮೂರ್ತೇ ಸೃಕ್ಷಯ ಸೃಷ್ಟಿ ಮಾಡಬೇಕೆಂದು ಸಂಕಲ್ಪಿಸಿದ ಪರಬ್ರಹ್ಮದ ಸ್ತ್ರೀಪುರುಷ ರೂಪಗಳು ಸವಿತ ದೇವನ ರೂಪವೇ ಆದ ಸೂರ್ಯದೇವನಿಂದ ಅಹಂ ಅಹಕಿರಣವು ಹೊರಡುವುದು ಅದು ಭೂಮಿಯನ್ನು ಸ್ಪರ್ಶಿಸಿದಾಗ ಪ್ರಾತಃ ಸಂಧೆಯು ಚಂದ್ರದಿಂದ ಹೊರಟು ನಿಶಾಕಿರಣವು ಬಂದು ಭೂಮಿಯನ್ನು ಸ್ಪರ್ಶಿಸಿದಾಗ ಸಾಯಂ ಸಂಧ್ಯೆಯು ಇದು ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವಂತೆ ಪಿಂಡಾಂಡದಲ್ಲಿಯೂ ನಡೆಯುತ್ತಿರುವುದು ಆದರೆ ಪಿಂಡಾಂಡದಲ್ಲಿ ಸಂಧೆಗಳನ್ನು ಕಾಣಲು ಅಂತರ್ಮುಖಿಯಾಗಬೇಕು ಜ್ಞಾನಿಯಾಗಬೇಕು ಯೋಗಿಯಾಗಬೇಕು ಹೊರಗಿನ ಸಂಧ್ಯಗಳನ್ನು ನೋಡಲು ಕಣ್ಣು ಮಾತ್ರ ಇದ್ದರೆ ಸಾಕು ಈ ಸಂಧೆಗಳು ಜಗತ್ತಿನ ಗಡಿಯಾರಗಳು ಸೃಷ್ಟಿಗೆ ಸೃಷ್ಟಿಯಾಗಿ ಈ ಗಡಿಯಾರಗಳನ್ನು ಹಿಡಿದು ತಮ್ಮ ವ್ಯಾಪಾರಗಳನ್ನು ನಡೆಸುವು ಅಹಕಿರಣ ವ್ಯಾಪ್ತಿಯಾದಾಗ ಅಹಸ್ಸು ಆಗ ಇಂದ್ರಿಯ ಮನೋಬುದ್ಧಿಗಳು ಬಹಿಮುಖಗಳಾಗಿ ಪ್ರವರ್ತಿಸುವವು ನಿಶಾಕಿರಣ ವ್ಯಾಪ್ತಿಯಾದಾಗ ಇಂದ್ರಿಯ ಮನೋಬುದ್ದಿಗಳು ಅಂತರ್ಮುಖಾಗಿ ಅಡುಗೆ ವಿಕಸನ ಸಂಕೋಚಗಳಿಗೆ ಕಾರಣವಾದ ಕಾಲಶಕ್ತಿಯ ರೂಪಗಳೆಂದು ಈ ಸಂಧೆಗಳಿಗೆ ಆರ್ಯರು ಅಷ್ಟು ಪ್ರಾಶಸ್ತ್ಯ ಕೊಟ್ಟರು ಈ ಸಂಧೆಗಳ ಈ ಸ್ವರೂಪವನ್ನು ಗುರುತಿಸಿ ಆ ಕಾಲದಲ್ಲಿ ತನ್ನ ದೇಹವನ್ನು ಶುಚಿ ಮಾಡಿಕೊಂಡು ತನ್ನ ಜಗತ್ತನ್ನು ಶುದ್ಧಿ ಮಾಡಿಕೊಂಡು ಜಗತ್ತೆಲ್ಲಾ ಆತ್ಮರೂಪನಾದ ಸೂರ್ಯನಿಂದ ಆ ಗಾಯತ್ರಿಯನ್ನು ಆಕರ್ಷಿಸಿಕೊಂಡು ಅದನ್ನು ತನ್ನ ಹೃದಯದಲ್ಲಿ ಧಾರಣ ಮಾಡಿ ಸವಿತ್ರ ತೇಜೋರಾಶಿಯನ್ನು ಆರಾಧನಾ ಮಾಡಿ ಯಾ ತೇಜಸಿನ ವಿಕಿರಣ ಸ್ವರೂಪವಾದ ದೇವತೆಗಳನ್ನು ನಮಸ್ಕಾರ ಮಾಡಿ ತನ್ನ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳುವುದೇ ಸಂಧ್ಯಾ ಈ ಗುಟ್ಟನ್ನು ಆರ್ಯರು ಅರಿತರು ಈ ಗುಟ್ಟನ್ನು ಅರಿತವರೇ ಆರ್ಯರು ಈ ಗುಟ್ಟು ತಿಳಿದವರೆಲ್ಲರೂ ಆರ್ಯರೇ ಆರ್ಯರೇ ಪ್ರಕೃತಿಯ ಗುಟ್ಟುಗಳನ್ನು ಅರಿಯುವುದು ಯೋಗ್ಯರಾದವರಿಗೆ ಅದನ್ನು ಬೋಧಿಸುವುದು ಇದು ಆರ್ಯರ ಕರ್ತವ್ಯ ಹಾಗೆ ಮಾಡುವುದೇ ಅಧ್ಯಯನ ಅಧ್ಯಾಪನ ರೂಪವಾದ ಬ್ರಹ್ಮಯಜ್ಞ ಬ್ರಹ್ಮಯಜ್ಞ ಮಾಡಿದವನಿಗೆ ಋಷಿ ದೇವ ಋಣಗಳು ತೀರುವುದಿಲ್ಲ ಈ ಋಣಗಳು ಪ್ರತಿಯೊಬ್ಬರಿಗೂ ಹುಟ್ಟುತ್ತಲೇ ಬಂದಿರುವ ಬಂದಿರುವವು ಅವುಗಳನ್ನು ತೀರಿಸುವುದು ಎಂದರೆ ತನ್ನನ್ನು ಕಟ್ಟಿದ ಪಾಶಗಳನ್ನು ಹರಿದು ಸ್ವತಂತ್ರನಾಗುವುದು ಹೀಗೆ ಅಪೂರ್ಣತೆಯಿಂದ ಪೂರ್ಣತೆಗೆ ಕರೆದೊಯ್ಯುವ ಹಾದುಗಳು ಸಂಸ್ಕಾರಗಳು ಆ ಸಂಸ್ಕಾರಗಳಲ್ಲಿ ಪುನರ್ಜನ್ಮವೆನಿಸಿಕೊಳ್ಳುವ ಉಪನಯನವಾದಾಗ ವಟುವೆಗೆ ಲಭಿಸುವ ಯೋಗ್ಯ ಯೋಗ ಸಂಧ್ಯಾ ಅಥವಾ ಸಂಧ್ಯೋಪಾಸನ ಇದೇ ಪ್ರಾಜಾಪತ್ಯ ಇದನ್ನು ಎಲ್ಲರೂ ಆಚರಿಸಬೇಕು ಸ್ಥಾವರ ಜಂಗಮಗಳಲ್ಲೆಲ್ಲ ನಡೆಯುತ್ತಿರುವು ನಡೆಯುತ್ತಿರುವ ಈ ಕ್ರಿಯೆಯನ್ನು ಸಂಕಲ್ಪ ಪೂರ್ವಕವಾಗಿ ಸಮಂತ್ರಕವಾಗಿ ಮಾಡುವುದೇ ಸಂದ್ಯೋಪಾಸನೆ ಈಗ ಅದು ಚೇತನ ವ್ಯಾಪಾರವಾಗುವುದು ಹಾಗಿಲ್ಲದೆ ಅದನ್ನು ಗುರುತಿಸುವುದೂ ಸಹ ತಾನಾಗಿ ನಡೆದರೆ ಅದು ಜಡ ವ್ಯಾಪಾರವಾಗುವುದು ಚೇತನ ವ್ಯಾಪಾರ ಮಾಡುವವನು ತಾನೂ ಉದ್ದಾರವಾಗಿ ಇತರರನ್ನು ಉದ್ದಾರ ಮಾಡಬಲ್ಲವನ್ನಾಗಿ ನಿಯೋಜಕನಾಗುವನು ನಿಯೋಜಕನು ಸ್ವತಂತ್ರ ನಿಯೋಜನು ಪರತಂತ್ರ ಪಾರತಂತ್ರ್ಯವನ್ನು ತಪ್ಪಿಸಿಕೊಂಡು ಸ್ವಾತಂತ್ರ್ಯವನ್ನು ಪಡೆದವರೇ ಆರ್ಯರು ಅವರು ಈ ವಿಶ್ವವನ್ನೇ ಆರ್ಯವನ್ನಾಗಿ ಮಾಡಬಲ್ಲರು ಅಂತಹವರ ಸನ್ನಿಧಾನದಲ್ಲಿ ಅನಾರ್ಯವಾದ ವಿಷಯವೆಲ್ಲವೂ ಆರ್ಯ ವಿಶ್ವವೆಲ್ಲವೂ ಆರ್ಯನಾಗುವುದು ಇಂತಹ ಆರ್ಯ ಋಷಿಗಳ ಆಶ್ರಮದಲ್ಲಿ ಉಗ್ರ ಜಂತುಗಳು ತಮ್ಮ ಸಹಜವಾದ ಹಿಂಸಾಗುಣಗ ಗುಣವನ್ನು ಬಿಟ್ಟು ಸಾತ್ವಿಕವಾಗುತ್ತಿದ್ದವು ಜಗತ್ತೆಲ್ಲವೂ ಒಬ್ಬನೇ ಒಬ್ಬ ಸವಿತ್ರು ದೇವನ ತೇಜ ಪ್ರಸಾರ ಪ್ರಸಾರವೆಂದರೆ ಈಗ ಕಾಣುವ ವೈವಿಧ್ಯ ನಾನಾತ್ವ ಅನೇಕತ್ವ ಎಲ್ಲಿಂದ ಬಂದವು ಜಗತ್ತಿನಲ್ಲಿರುವ ಉಚ್ಚ ನೀಚಾದಿ ಭಾವ ಭಾವಗಳಲ್ಲಿ ಭಾವ ಭಾವಗಳಲ್ಲಿಯವು ಎಂಬ ಪ್ರಶ್ನೆಯ ವಿಚಾರದ ಆರಂಭದಲ್ಲಿಯೇ ಬರುವುದು ಅಥವಾ ಜಗತ್ತಿನ ನಾನಾ ರೂಪ ದರ್ಶನದಿಂದ ಮನಸ್ಸಿನಲ್ಲಿ ಮೂಡುವ ಮಂಥನವೇ ವಿಚಾರದ ಮೂಲವೆಂದರೂ ತಪ್ಪಿಲ್ಲ ಈ ಪ್ರಶ್ನೆಕ್ಕೆ ಸಾಂಗವಾಗಿ ಉತ್ತರ ಕೊಡಬೇಕಾದು ಕರ್ತವ್ಯ ಹಿಂದೆ ಹೇಳಿರುವ ಪ್ರಕೃತಿ ಪುರುಷ ಸ್ವರೂಪ ಸ್ವರೂಪವಾದ ಅಗ್ನಿಶೋಮ ಮಂಡಲವು ನಿರ್ಗುಣವು ಸುಗುಣವಾದ ಘಟ್ಟ ಈ ಮಂಡಲದಲ್ಲಿ ಚರ ಸ್ಥಿರ ಅಂಶಗಳೆರಡರ ಸಂಸರ್ಗದಿಂದಲೇ ಒಡೆಯುವುದಕ್ಕೆ ಆರಂಭವಾಗಿ ಗೀತೆಯು ಹೇಳುವಂತೆ ಪ್ರಕೃತಿಯು ಭಿನ್ನ ಭಿನ್ನವಾಗಿ ಆಯಿತು ಅಲ್ಲದೆ ಪ್ರಕೃತಿಯು ಗುಣಬಯಿ ಪ್ರಕೃತಿ ಪುರುಷರ ಸಂಸರ್ಗದಲ್ಲಿ ಪ್ರಕಟವಾಗುವುದು ಈ ಗುಣ ಸವಿತ್ರ ಎಂಟು ಕಿರಣಗಳು ಎಂಟು ರೂಪವಾದ ಹಾಗೆ ಎಂಟು ರೂಪಗಳ ಈ ಮೂರು ಗುಣಗಳಿಗೆ ವಶವಾಗಿ ಇವೆಲ್ಲವೂ ಒಂದಕ್ಕೊಂದು ಸೇರುತ್ತವೆ ಅಗ್ನಿಶೋಮ ಮಂಡಲದಲ್ಲಿಯೇ ಈ ಗುಣಗಳಿವೆ ಈ ಒಂದು ಎರಡಾದಾಗ ಬರುವ ಅಲ್ಪತೆ ಅಥವಾ ಅಪೂರ್ಣತೆ ಆ ಅಪೂರ್ಣತೆಗೆ ಗುಣ ಸಂಬಂಧದಿಂದ ಉಂಟಾಗುವ ವಿಕಾರ ಈವೆರಡು ಈ ಜಗತ್ತಿನ ನಾನತ್ವ ಅನೇಕತ್ವ ವೈವಿಧ್ಯಗಳಿಗೆ ಕಾರಣ ಪ್ರಕೃತಿಯಲ್ಲಿ ಜರವಾಗಿ ಪಂಚಭೂತವಾಗಿರುವ ಅಂಶವೊಂದು ಚೇತನವಾಗಿ ಜೀವವಾಗಿರುವ ಅಂಶವೊಂದು ಈಗ ಎರಡು ಈ ಪಂಚಭೂತಗಳು ಗುಣಗಳ ವಶವಾಗಿ ಸಾತ್ವಿಕ ರಾಜಸ ತಾಮಸ ಎಂದು ಮೂರು ಬಗೆಯಾಗಿ ಬಗೆಯಾಗಿ ಈ ಮೂರು ಒಟ್ಟು ಸೇರಿ ದೇಹವನ್ನು ಕಟ್ಟಿದರು ಗೀತೆಯ ಮಾತಿನಲ್ಲಿ ಹೇಳುವುದಾದರೆ ಇದೆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಲ್ಪತ್ವ ಅಪೂರ್ಣತ್ವ ಗುಣಾಧೀನತ್ವ ಎಂಬ ವಿಕಾರಗಳಿಂದ ಕೂಡಿರುವ ಜೀವನುಂಟು ಅವನೇ ಕ್ಷೇತ್ರಜ್ಞ ಈ ವಿಕಾರಗಳು ಒಂದೂ ಇಲ್ಲದೆ ಇವೆಲ್ಲಕ್ಕೂ ಆತೀತನಾಗಿದ್ದರೂ ಪ್ರಕೃತಿ ಸಂಬಂಧವಿಟ್ಟುಕೊಂಡಿರುವವನು ಪುರುಷೋತ್ತಮ ಇಂದಿಗೂ ಸೇರಿ ಜಗತ್ತು ಇದಿರಾಚಿನದು ನಿರ್ಗುಣ ಬುದ್ಧಿಯಿಂದ ವಿಚಾರ ಮಾಡುವವರು ಪುರುಷೋತ್ತಮನವರೆಗೂ ಹೋಗಬಹುದು ಹೀಗೆ ಪುರುಷೋತ್ತಮ ಕ್ಷೇತ್ರಜ್ಞನಾದ ಅಕ್ಷರಪುರುಷ ಕ್ಷೇತ್ರವಾದ ಕ್ಷರಪುರುಷ ಈ ಮೂವರ ಸಂಘಾತವು ಈ ಜಗತ್ತು ಇಂತಹ ಜಗತ್ತಿನಲ್ಲಿ ಉಚ್ಚ ನೀಚಗಳು ಅದನ್ನು ಕಲ್ಪಿಸುವ ಕರ್ಮಗಳು ಸಹಜವಾಗಿ ತಲೆದೋರುವವು ಬೀಜ ನ್ಯಾಯವನ್ನು ನೋಡಿ ಬೀಜದಿಂದ ಅಂಕುರವು ಅಂಕುರವು ಹೊರಟಾಗಲೇ ಎಲೆ ಕಡ್ಡಿಗಳಾಗಿ ಹೊರಡುವುದು ಎಲೆಯು ಕ್ಷರಾಂಶವಾಗಿದ್ದು ಬಿದ್ದು ಹೋಗುವುದು ಸ್ಥಿರಾಂಶವಾದ ಕಡ್ಡಿಯು ಬೆಳೆದು ಬರುವುದು ಮುಂದೆ ವೃಕ್ಷವಾಗಿ ನಿಂತಾಗ ಈ ಕಡ್ಡಿಯೇ ಸ್ಥಿರವಾದ ಮೂಲವಾಗಿ ಶಾಖೆ ಪ್ರಶಾಖೆಗಳಿಗೆ ಆಧಾರವಾಗಿ ಚಿಗುರು ಎಲೆಕಾಯಿ ಹಣ್ಣು ಎಲ್ಲಕ್ಕೂ ಪ್ರಕಟ ಸ್ಥಾನವಾಗುವುದು ಈ ವೈವಿಧ್ಯವೆಲ್ಲ ಬೀಜದಿಂದಲೇ ಬೀಜ ಒಂದರಿಂದ ತಾನೇ ಬಂದದು ಒಂದೇ ಮರದಲ್ಲಿ ಅವಸ್ಥಾಭೇದದಿಂದ ಬರುವ ರಸವಿರುವ ಗುಣವೈವಿಧ್ಯಗಳನ್ನು ಬೀಜ ಬೀಜವು ಕ್ಷೇತ್ರಬಲದಿಂದ ರಸಪಾಕ ಮೊದಲಾದವುಗಳನ್ನು ಭಿನ್ನಯಿಸುವುದನ್ನು ಗಮನಿಸಿ ಹಾಗೆಯೇ ಮನುಷ್ಯ ಗರ್ಭವನ್ನು ಕುರಿತು ವಿಚಾರಿಸಿ ಸೂಕ್ಷ್ಮವಾಗಿ ಸೂಜೆಯ ಕೊನೆಯಲ್ಲಿ ನಿಲ್ಲುವ ತೈಲ ಬಿಂದುವಿನಲ್ಲಿ ನೂರರಲ್ಲಿ ಒಂದು ಪಾಲಾದ ರೇಖೋಬೀಜವು ರೇತೋಬೀಜವು ಗರ್ಭದಲ್ಲಿ ಬೆಳೆದು ಬೆಳೆದು ಮಗುವಾಗಿ ಈಚೆಗೆ ಬರುವಾಗ ಅಸ್ಥಿ ಮಾಂಸ ರಕ್ತ ಮಚ್ಚ ಮೇಧಸ್ಸು ತ್ವಕ್ಕು ಲೋಮವೆಂಬ ಸಪ್ತ ಭಿನ್ನ ರೂಪಗಳಿಂದ ಕೂಡಿರುವ ಪಿಂಡವಾಗಿ ಈಚೆಗೆ ಬರುವುದು ಏಕೋಧರದಲ್ಲಿಯೇ ಎಷ್ಟೋ ಭಿನ್ನತೆ ಇರುವುದು ಈ ಪಿಂಡವು ಇಷ್ಟು ವೈವಿಧ್ಯತೆಯನ್ನು ಸಂಪೋ ಸಂಪಾದಿಸಿದಂತೆಯೇ ಏಕೈಕವಾಗಿದ್ದ ಬ್ರಹ್ಮವು ಬ್ರಹ್ಮಾಂಡವಾಗಿ ಬ್ರಹ್ಮಾಂಡದಲ್ಲಿ ಅನೇಕವಾಗಿ ಇಷ್ಟು ವೈವಿಧ್ಯವನ್ನು ತೋರುವುದು ಹೀಗೆ ಜೀವ ನಾನಾ ವಿಧವಾಗಿರುವುದರಿಂದಲೇ ಅವರ ಗುಣ ಕರ್ಮ ಶ್ರದ್ಧಾ ಎಲ್ಲವೂ ಬೇರೆ ಬೇರೆ ಆಗಿರುವುದು ಕರ್ಮಗಳಲ್ಲಿ ದಿನ ದಿನದ ಐಹಿಕ ಜೀವನಕ್ಕೆ ಮಾಡಬೇಕಾದ ಆಶನ ವಸನಾದಿ ಭೋಗ ಸಾಧನಗಳನ್ನು ಸಂಪಾದಿಸುವ ಕರ್ಮವೇ ಬಲವಾಗಿರುವುದು ಕೆಳಗಿನ ಮೆಟ್ಟಲಲ್ಲಿ ಮೇಲುಮೇಲಿನ ಹಂತಗಳಲ್ಲಿ ಕರ್ಮದ ಜೊತೆಗೆ ವಿಚಾರ ವಿಚಾರದಿಂದ ಜ್ಞಾನ ಜ್ಞಾನದಿಂದ ವಿಜ್ಞಾನ ಇವು ಕಾಣುವು ಹೀಗೆ ವಿಚಾರಪರಾಗಿ ಜ್ಞಾನ ವಿಜ್ಞಾನಗಳನ್ನು ಸಾಧಿಸಬೇಕು ಹೀಗೆ ಎಂದವರೆಲ್ಲ ಈ ಸಂಧೋಪಾಸನವನ್ನು ಮಾಡಬೇಕು ಆಗಲೇ ಹೇಳಿರುವಂತೆ ಜೀವ ಜೀವರು ಸಂಜೆಯನ್ನು ಸಮಂತ್ರಕವಾಗಿ ಆರಾಧಿಸುತ್ತಿದ್ದಾರೆ ಸಂಧ್ಯಾಗಳಲ್ಲಿ ಮನಃಪ್ರಸದ ಪ್ರಸಾದವು ಒಂದು ಬಳಿಗೆಯೇ ಆದರೂ ತಾನಾಗಿ ಬರುವುದು ಈ ಮನಃಪ್ರಸಾದವು ಬರುವುದು ದೇಹದಲ್ಲಿರುವ ಸೂರ್ಯ ಚಂದ್ರಾಂಡದಲ್ಲಿರುವ ಸೂರ್ಯಚಂದ್ರರು ಗತಿಗಳನ್ನು ಸರಿ ಮಾಡಿಕೊಳ್ಳುವುದರಿಂದ ಹಾಗೆ ಸೂರ್ಯಚಂದ್ರ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ಸಂಧ್ಯಾ ಸಮಯದಲ್ಲಿ ರುಜುಗತಿಗೆ ಬರಬೇಕು ಎಂಬುದು ಸೃಷ್ಟಿಯ ನಿಯಮ ರುಗ್ನವಾಗಿರುವ ದೇಹದಲ್ಲಿಯೂ ಈ ಕ್ರಿಯೆಯು ಕ್ರಿಯೆಯು ನಡೆಯುವುದು ಆದುದರಿಂದಲೇ ದೇಹವು ಶಾಂತವಾಗಿ ಶ್ವಾಸವು ರುಜುವಾಗಿ ಮನಸ್ಸು ಪ್ರಸಾದವಾಗುವುದು ಈ ಮನಃಪ್ರಸಾದವು ಯಾವಾಗಲೂ ಇರುವಂತೆ ಮಾಡಿಕೊಳ್ಳುವ ಕರ್ಮಕ್ಷಣಿಕವಾದ ಮನಃಪ್ರಸಾದವು ಸ್ಥಿರವಾಗಿ ಶಾಂತಿ ಜ್ಞಾನ ಆನಂದಗಳು ವಿಕಾಸವಾಗುವಂತೆ ಮಾಡಿಕೊಡುವ ಸಾಧನ ಈ ಸಮರ್ಥಕವಾದ ಸಂಧ್ಯೋಪಾಸನ ಆದ್ದರಿಂದ ಸರ್ವರು ಈ ಸಂಧ್ಯೋಪಾಸನ ಮಾಡಬೇಕು ಮಾಡಿದರೆ ಅಪಾರವಾದ ಲಾಭ ಉಂಟು ಎಂಬುದು ಎಲ್ಲರಿಗೂ ಅನುಭವವಾದರೆ ಸಂಧ್ಯಾ ವಂದನೆ ಯಾರು ಹಾಗಾದರೆ ಸ್ತ್ರೀ ಶೂದ್ರೂ ಇದನ್ನು ಮಾಡಬೇಕು ಎಂದರೆ ಹೌದು ಸಂದೇಹವೇ ಇಲ್ಲ ಇಲ್ಲದೆ ಹೌದು ಕೃಷಿ ಮಾಡುವವರು ಹೇಗೆ ಬೀಜ ವೃಕ್ಷಗಳ ಸಂಸ್ಕಾರವನ್ನು ಅಪೇಕ್ಷಿಸುವವರು ಹಾಗೆಯೇ ಮಾತಾಪಿತೃಗಳಿಗೂಗಳಾಗುವ ಸ್ತ್ರೀ ಪುರುಷರಿಬ್ಬರಿಗೂ ಸಂಸ್ಕಾರವು ಬೇಕೇ ಬೇಕು ಎನ್ನುವುದು ಸರಿ ಉಪನಯನವಾದ್ರಿಗೆ ಉಪನಯನವಾದರೆ ಸ್ತ್ರೀಗೆ ಗೋತ್ರವೂ ಬರುವುದು ವ್ಯಕ್ತಿತ್ವವೂ ಬರುವುದು ಆದ್ದರಿಂದ ಗಂಡನು ಮಾಡುವ ವ್ರತಾದಿಗಳಿಗೆ ಲೋಪ ಬರುವುದು ಎಂಬ ಧರ್ಮ ವಿಚಾರ ಸತ್ಯದಲ್ಲಿ ಅಪ್ರಸಕ್ತ ಅಲ್ಲದೆ ಹಾಗೆ ಆದಾಗ ಏನು ಮಾಡಬೇಕು ಎಂಬುದು ಧರ್ಮಾಚಾರ್ಯರಿಗೆ ಗೊತ್ತೇ ಇನ್ನು ಶೂದ್ರರ ಮಾತು ಎಲ್ಲರೂ ಆಚಾರದಿಂದ ಶೂದ್ರೇ ಆಗಿರುವಾಗ ಈ ಮಾತು ಎತ್ತುವುದೇ ಸರಿಯಲ್ಲ ಅಲ್ಲದೆ ಧರ್ಮರಾಯನು ಹೇಳಿದಂತೆ ನೋಡಬೇಕು ಎಂದರೆ ತಪ್ಪಿಲ್ಲ ಸತ್ಯಂ ದಾನಂ ಕ್ಷಮಾಶೀಲ ಮಾಂ ಸಂಶಯಂ तपो गृणा दृश्यन्ते या यात्रा नागेंद्र स ब्राह्मण इति स्मृति शूद्रेतो यबव वे लक्म दिवे जेतचिन विद्यते न वैशूद्रो भवे शूद्रो ब्राह्मणो न च ब्राह्मणः यात्रै तल्क्ष याते तल्क्षते सर्प वृत्तं स ब्राह्मण स स्मत्रुह यत्र त तन्न भवेत सर्प तं शूदमिति ಥಮರಣಂ ಸೃದ ಪ್ರಮೀಲ ೂದ್ರ <coughs> मनः स्वयं भूवो ब्रव प्रवीत कृतकृत्या पुनर्वर्र्ण यदि वृत्तम न विद्यते शंकरस्तत्र नागेंद्र बलवान प्रसमीक्षितः यत्रे दानी महासर्पं संस्कृतं वृत्तविश्यते तं ब्राह्मणमयम् अहम् पूर्वमुक्तोवादन भुजोगोतम अरण्य पर्व अजगर पर्व 180ನೇ ಅಧ್ಯಾಯ যotechne ಕಾಲ ದೇಶಗಳಿಂದ ಆಗುತ್ತಿರುವ ವಿಪ್ಲವಗಳನ್ನು ಕಂಡವರು ರಹಿತರಾಗಿ ಸಪ್ರಮಾಣವಾಗಿ ಧರ್ಮವನ್ನು ವಿಚಾರ ಮಾಡಿದರೆ ಈ ಮಾತು ಸರಿ ಅಂಗೀಕೃತವಾಗುವುದರಲ್ಲಿ ಸಂದೇಹವಿಲ್ಲ ಅಲ್ಲದೆ ಗೀತಾಚಾರ್ಯ ಸ್ವಭಾವಿಶ್ಲಿ ಮನ್ಯಸೆ ಮಿತ್ವೇಶ ವ್ಯವಸಾಯಿ ಚಾತುರ್ಮ ವಿಭಾಗಗಳನ್ನೆಲ್ಲ ಸಮನ್ವಯ ಮಾಡಿದರೆ ಜಾತಿಯು ಸ್ವಭಾವ ಸ್ವಭಾವವು ಬೇರೆ ಬೇರೆ ಆಗಿರುವುದನ್ನು ನೋಡಿದರೆ ಜಾಬಾಲ ಸತ್ಯಕಾಮನ ಕಥೆಯನ್ನು ನೆನೆದು ಯಾವನಿಗೆ ಯಾವುದು ಬೇಕು ಅದನ್ನು ಅವನಿಗೆ ಕೊಡುವುದು ನ್ಯಾಯ ಅಲ್ಲದೆ ಈ ಲೇಖನದಲ್ಲಿ ಮೇಲೆ ಹೇಳಿರುವಂತೆ ದೇಹ ದೇಹದಲ್ಲಿಯೂ ನಡೆಯುತ್ತಿರುವ ಕರ್ಮಗಳನ್ನು ಮಾಡಿಕೊಳ್ಳಲು ನಡ್ಡಿ